ರಮ ಚಕೋರಿ ವಿಧವೇ ಚಕೋರಿ ಅನ್ನುವ ಒಂದು ಪಕ್ಷಿ ಅದಕ್ಕೆ ಚಂದ್ರನಿಂದ ವಿಶೇಷವಾದ ಆನಂದ ಲಕ್ಷ್ಮೀ ದೇವಿ ಎಂಬ ಆ ಪಕ್ಷಿಗೆ ಪರಮಾತ್ಮ ಚಂದ್ರನಂತೆ ಇದ್ದಾನೆ ದುಷ್ಟ ದರ್ಪೋದವೇ ದುಷ್ಟರ ದರ್ಪವೆಂಬ ನೀರಿಗೆ ಬೆಂಕಿಯಂತಿದ್ದಾನೆ ಅಂದ್ರ ಸಾಮಾನ್ಯವಾಗಿ ಬೆಂಕಿಗೆ ನೀರಿನಂತಿದ್ದಾನೆ ಅಂತ ಹೇಳಬೇಕು ಆದ್ರೆ ಇಲ್ಲಿ ನೀರಿಗೆ ಬೆಂಕಿ ಯಂತೆ ಅಂತ ಯಾಕಂದ್ರ ದೇವರು ಹಂಗೆ ಮಾಡ್ತಾನೆ ಹಿರಣ್ಯ ಕಶುಪುಗಳನ್ನ ಉರಿಸಿ ಉರಿಸಿ ಅವನು ಬಹಳ ದಿವಸ ಅವನನ್ನ ಏನಪ್ಪಾ ಅಂದ್ರೆ ಅವನಿಗೆ ತ್ರಾಸ ಕೊಟ್ಟ ಆಮೇಲೆ ಸಮಾರ ಮಾಡಿದ ಹಂಗೆ ಇತರರನ್ನು ಕೂಡ ಅಂದ್ರೆ ಆ ನೀರು ಈಗ ಬೆಂಕಿ ಮೇಲೆ ನೀರು ಹಾಕಿದ ಕೂಡಲೇ ಯಾರೇ ಹೋಗ್ತದೆ ನೀರಿನ ಬುಡುಕು ಬೆಂಕಿ ಹಚ್ಚಿದ ಕೂಡಲೆ ನೀರು ಖಾಲಿ ಆಗುದಿಲ್ಲ ಕುದ್ದು ಕುದ್ದು ಕುದ್ದು ಕುದ್ದು ಒದ್ದಾಡಿ ಆಮೇಲೆ ಖಾಲಿ ಆಗ ಸಂಘ ದೈತ್ಯರನ್ನು ಸಾಕಷ್ಟು ಕಷ್ಟ ಕೊಟ್ಟು ಕೊಟ್ಟು ಕೊಟ್ಟು ನಾಶ ಮಾಡತಾನೆ ದುಷ್ಟ ದರ್ಪೋದ ವನ್ಹಯೇ ಸತ್ಪಾಂಥ ಜನ ಗೇಹಾಯ ಸಜ್ಜನರೆಂಬರು ದಾರಿ ಹೋಕರು ಸಾಧನ ಮಾರ್ಗದಲ್ಲಿ ನಡೆಯುವಾಗ ಅನೇಕ ಕಷ್ಟಗಳನ್ನು ಅನುಭವಿಸುವಾಗ ಅವರಿಗೆ ಮಧ್ಯದಲ್ಲಿ ಆಶ್ರಯನಾಗಿ ಇರುತ್ತಾನೆ ಕೊನೆಗೆ ಅವರಿಗೆ ಗಮ್ಯಸ್ಥಾನನು ಅವನೇ ನಮೋ ನಾರಾಯಣಾಯತೇ ಅಂತಹ ಗುಣಪೂರ್ಣನಾದಂತಹ ದೋಷದೂರನಾದ ಜಗಜ್ಜನ್ಮಾದಿ ಕಾರಣನಾದ ವಾಯುದೇವರಿಗೆ ಪರಮಪ್ರೇಮಾಸ್ಪದನಾದ ಸಕಲ ವೇದ ಪ್ರತಿಪಾದ್ಯನಾದ ಭಗವಂತನಿಗೆ ನಮಸ್ಕಾರ ನಮೋ ನಾರಾಯಣಾಯತೆ